ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ತೂರ್ ಪರ್ವತದಾಣೆ ಕೋಮಲವಾದ ಹಾಳೆಯ ಮೇಲೆ ಬರೆಯಲ್ಪಟ್ಟಿರುವ ತೆರೆದ ಗ್ರಂಥದ ಆಣೆ ತುಂಬಿದ ಮನೆಯ ಆಣೆ ಎತ್ತರವಾದ ಚಾವಣಿಯ ಆಣೆ ಮತ್ತು ತೆರೆಯೇಳುವ ಸಮುದ್ರದಾಣೆ ನಿನ್ನ ಪ್ರಭುವಿನ ಯಾತನೆ ಖಂಡಿತ ಸಂಭವಿಸಲಿದೆ ಅದನ್ನು ಯಾರೂ ತಡೆಯುವವರಿಲ್ಲ ಆಕಾಶವು ತೀವ್ರವಾಗಿ ಓಲಾಡುವ ಹಾಗೂ ಪರ್ವತಗಳು ಹಾರಾಡುವ ದಿನ ಅದು ಸಂಭವಿಸುವುದು ಇಂದು ವಿನೋದಕ್ಕಾಗಿ ವಾಗ್ವಾದಗಳನ್ನು ನಡೆಸುವುದರಲ್ಲೇ ಮಗ್ನರಾಗಿರುವ ಸತ್ಯ ಧಿಕ್ಕಾರಿಗಳಿಗೆ ಅಂದು ವಿನಾಶವಿದೆ ಅವರನ್ನು ದೂಡಿದೂಡಿ ನರಕಾಗ್ನಿಯ ಕಡೆಗೆ ಕೊಂಡೊಯ್ಯುವಂದು ಅವರೊಡನೆ ಹೇಳಲಾಗುವುದು ಇದು ನೀವು ಸುಳ್ಳಾಗಿಸುತ್ತಿದ್ದ ನರಕಾಗ್ನಿಯೇ ಆಗಿದೆ ಈಗ ಹೇಳಿರಿ ಇದು ಮಾಟವೇ ಅಥವಾ ನಿಮಗೆ ತೋಚುವುದಿಲ್ಲವೇ ಇನ್ನು ಅದರೊಳಗೆ ಬಿದ್ದು ಕರಟಿ ಹೋಗಿರಿ ನೀವು ಸಹಿಸಿದರೂ ಸಹಿಸದಿದ್ದರೂ ನಿಮ್ಮ ಮಟ್ಟಿಗೆ ಸಮಾನವಾಗಿದೆ ನೀವು ಯಾವ ತರಹದ ಕರ್ಮವೆಸಗಿದ್ದೀರೋ ಅದೇ ತರದ ಪ್ರತಿಫಲವನ್ನು ನಿಮಗೆ ಕೊಡಲಾಗುತ್ತಿದೆ ಎಂದು ಹೇಳಲಾಗುವುದು ಧರ್ಮನಿಷ್ಠರು ಅಲ್ಲಿ ಸ್ವರ್ಗೋದ್ಯಾನಗಳಲ್ಲಿಯೂ ಸುಖ ಸೌಭಾಗ್ಯಗಳಲ್ಲಿಯೂ ಇರುವರು ಅವರ ಪ್ರಭು ಅವರಿಗೆ ದಯಪಾಲಿಸಿರುವ ವಸ್ತುಗಳನ್ನು ಆಸ್ವಾದಿಸುತ್ತಿರುವರು ಮತ್ತು ಅವರ ಪ್ರಭು ಅವರನ್ನು ನರಕಯಾತನೆಯಿಂದ ರಕ್ಷಿಸಿಕೊಳ್ಳುವನು ನೀವು ಮಾಡುತ್ತಲಿದ್ದ ಕರ್ಮಗಳ ಪ್ರತಿಫಲವಾಗಿ ಸಂತೋಷದಿಂದ ಉಣ್ಣಿರಿ ಮತ್ತು ಕುಡಿಯಿರಿ ಎಂದು ಅವರೊಡನೆ ಹೇಳಲಾಗುವುದು ಅವರು ಎದುರುಬದುರಾಗಿ ಇರಿಸಲಾಗಿರುವ ಪೀಠಗಳಲ್ಲಿ ದಿಂಬುಗಳಿಗೆ ವರಗಿ ಕುಳಿತಿರುವರು ಮತ್ತು ನಾವು ಸುಂದರ ನಯನಗಳುಳ್ಳ ಊರುಗಳನ್ನು ಅವರಿಗೆ ವಿವಾಹ ಮಾಡಿಕೊಡುವೆವು ಸತ್ಯವಿಶ್ವಾಸಿಗಳನ್ನು ವಿಶ್ವಾಸದ ಯಾವ ಮಟ್ಟದಲ್ಲಾದರೂ ಅವರನ್ನು ಅನುಸರಿಸಿದ ಅವರ ಸಂತಾನಗಳನ್ನು ನಾವು ಸ್ವರ್ಗದಲ್ಲಿ ಅವರೊಂದಿಗೆ ಸೇರಿಸುವೆವು ಮತ್ತು ಅವರ ಕರ್ಮದಲ್ಲೇನು ಅವರಿಗೆ ಕೊರತೆ ಮಾಡಲಾರೆವು ಪ್ರತಿಯೊಬ್ಬನೂ ತನ್ನ ದುಡಿಮೆಯ ಬದಲಿಗೆ ಅಡವಾಗಿದ್ದಾನೆ ನಾವು ಅವರಿಗೆ ಎಲ್ಲ ತರದ ಫಲವನ್ನೂ ಮಾಂಸವನ್ನೂ ಅವರ ಮನಸ್ಸು ಇಷ್ಟಪಡುವಂತಹ ಎಲ್ಲವನ್ನೂ ಧಾರಾಳವಾಗಿ ಕೊಡುತ್ತಲೇ ಇರುವೆವು ಅವರು ಪರಸ್ಪರರಿಂದ ಪಾನಪಾತ್ರೆಗಳನ್ನು ತೆಗೆದುಕೊಳ್ಳುವರು ಅಸಂಬದ್ಧ ಮಾತಾಗಲಿ ದುರ್ನಡತೆಯಾಗಲಿ ಅವರಲ್ಲಿ ಇರಲಾರದು ಅವರ ಸೇವೆಗಾಗಿಯೇ ಮೀಸಲಿರುವ ಬಾಲಕರು ಅವರ ಸೇವೆಗಾಗಿ ಧಾವಿಸುತ್ತಿರುವರು ಅವರು ಬಚ್ಚಿಟ್ಟ ಮುತ್ತಿನಂತೆ ಸುಂದರರಾಗಿರುವರು ಈ ಜನರು ಪರಸ್ಪರರೊಡನೆ ಭೂಲೋಕದಲ್ಲಿ ಗತಿಸಿದ ಪರಿಸ್ಥಿತಿಗಳನ್ನು ವಿಚಾರಿಸುವರು ಅವರು ಹೇಳುವರು ನಾವು ಹಿಂದೆ ನಮ್ಮ ಮನೆಯವರ ನಡುವೆ ಹೆದರುತ್ತಾ ಜೀವನ ನಡೆಸುತ್ತಿದ್ದೆವು ಕೊನೆಗೆ ಅಲ್ಲಾಹನು ನಮ್ಮ ಮೇಲೆ ಅನುಗ್ರಹ ತೋರಿದನು ಮತ್ತು ಸುಟ್ಟು ಹಾಕುವಂತಹ ಗಾಳಿಯ ಯಾತನೆಯಿಂದ ನಮ್ಮನ್ನು ರಕ್ಷಿಸಿಬಿಟ್ಟನು ನಾವು ಗತಜೀವನದಲ್ಲಿ ಅವನನ್ನೇ ಪ್ರಾರ್ಥಿಸುತ್ತಿದ್ದೆವು ಅವನು ನಿಜಕ್ಕೂ ಮಹಾ ಉಪಕಾರಿಯೂ ಕರುಣಾನಿಧಿಯೂ ಆಗಿರುವನು ಆದುದರಿಂದ ಸಂದೇಶವಾಹಕರೆ ನೀವು ಉಪದೇಶ ಮಾಡುತ್ತಾ ಹೋಗಿರಿ ನಿಮ್ಮ ಪ್ರಭುವಿನ ಅನುಗ್ರಹದಿಂದ ನೀವು ಮಾಟಗಾರನೂ ಅಲ್ಲ ಹುಚ್ಚನೂ ಅಲ್ಲ ಇವನು ಕವಿ ಇವನ ವಿಷಯದಲ್ಲಿ ನಾವು ಕಾಲಚಕ್ರ ಉರುಳುವುದನ್ನು ಕಾಯುತ್ತಿದ್ದೇವೆಂದು ಇವರು ಹೇಳುತ್ತಿರುವರೆ ಸರಿ ನೀವು ಕಾಯುತ್ತಲೇ ಇರಿ ನಿಮ್ಮ ಜೊತೆ ನಾನೂ ಕಾಯುತ್ತೇನೆ ಎಂದು ಹೇಳಿರಿ ಇವರ ಬುದ್ಧಿಯೂ ಇವರಿಗೆ ಇಂತಹದೇ ಮಾತುಗಳನ್ನಾಡಲು ಹೇಳುತ್ತಿದೆಯೇ ಅಥವಾ ಇವರು ನಿಜವಾಗಿ ವಿದ್ರೋಹದಲ್ಲಿ ಮಿತಿ ಮೀರಿದ ಜನರಾಗಿರುವರೆ ಇವನು ಕುರ್ಆಾನನ್ನು ಸ್ವತಃ ಸೃಷ್ಟಿಸಿಕೊಂಡಿರುವನೆಂದು ಇವರು ಹೇಳುತ್ತಾರೆಯೇ ವಾಸ್ತವದಲ್ಲಿ ಇವರು ಸತ್ಯವಿಶ್ವಾಸವನ್ನು ಸ್ವೀಕರಿಸಲು ಇಚ್ಛಿಸುವುದಿಲ್ಲ ಇವರು ಸತ್ಯ ಹೇಳುವವರಾಗಿದ್ದರೆ ಇದೇ ಮಟ್ಟದ ಒಂದು ವಾಣಿಯನ್ನು ಇವರು ರಚಿಸಿ ಇವರು ಒಬ್ಬ ಸೃಷ್ಟಿಕರ್ತನಿಲ್ಲದೆ ಸ್ವಯಂ ಹುಟ್ಟಿಕೊಂಡರೆ ಅಥವಾ ಇವರು ತಾವೇ ತಮ್ಮ ಸೃಷ್ಟಿಕರ್ತರೆ ಅಥವಾ ಭೂಮಿ ಆಕಾಶಗಳನ್ನು ಇವರು ಸೃಷ್ಟಿಸಿದ್ದಾರೆಯೇ ವಾಸ್ತವದಲ್ಲಿ ಇವರಿಗೆ ನಂಬಿಕೆಯಿಲ್ಲ ನಿಮ್ಮ ಪ್ರಭುವಿನ ಬಂಡಾರಗಳು ಇವರ ವಶದಲ್ಲಿವೆಯೇ ಅಥವಾ ಅವುಗಳ ಮೇಲೆ ಇವರದೇ ಅಧಿಕಾರ ನಡೆಯುತ್ತಿದೆಯೇ ಇವರ ಆಕಾಶದ ರಹಸ್ಯಗಳನ್ನು ಕೇಳಲು ಅಂತಹ ಏಣಿಯೇನಾದರೂ ಇದೆಯೇ ಇವರ ಪೈಕಿ ರಹಸ್ಯವನ್ನು ಕದ್ದು ಕೇಳಿದವನು ಯಾವುದಾದರೂ ವ್ಯಕ್ತ ಪುರಾವೆಯನ್ನು ತರಲಿ ಅಲ್ಲಾಹನಿಗೆ ಪುತ್ರಿಯರು ಮತ್ತು ನಿಮಗೆ ಪುತ್ರರೇ ಇವರು ಋಣಭಾರದಲ್ಲಿ ಮುಳುಗುವಂತಾಗಲು ನೀವು ಇವರಿಂದೇನಾದರೂ ಸಂಭಾವನೆ ಕೇಳುತ್ತೀರಾ ಇವರ ಬಳಿ ಅಗೋಚರ ವಾಸ್ತವಿಕತೆಗಳ ಜ್ಞಾನವಿದ್ದು ಅದರ ಆಧಾರದಲ್ಲಿ ಇವರು ಬರೆಯುತ್ತಿರುವರೇ ಇವರೇನಾದರೂ ಕುತಂತ್ರವನ್ನು ಹೂಡಬಯಸುತ್ತಾರೆಯೇ ಹಾಗಾದರೆ ಸತ್ಯ ನಿಷೇಧಿಗಳ ಕುತಂತ್ರವು ಅವರ ಮೇಲೆಯೇ ತಿರುಗಿ ಬೀಳಲಿದೆ ಇವರಿಗೆ ಅಲ್ಲಾಹನ ಹೊರತು ಬೇರೊಬ್ಬ ಆರಾಧ್ಯನಿದ್ದಾನೆಯೇ ಇವರು ಮಾಡುತ್ತಿರುವ ಸಹಭಾಗಿತ್ವದಿಂದ ಅಲ್ಲಾಹನು ಪರಿಸುದ್ಧನು ಆಕಾಶದ ತುಂಡುಗಳೇ ಉದುರಿ ಬೀಳುತ್ತಿರುವುದನ್ನು ಕಂಡರೂ ಇವು ಧಾವಿಸಿ ಬರುತ್ತಿರುವ ಮೋಡಗಳು ಎಂದು ಇವರು ಹೇಳುವರು ಆದುದರಿಂದ ಸಂದೇಶವಾಹಕರೆ ಇವರು ಹೊಡೆದುರುಳಿಸಲ್ಪಡುವ ದಿನವನ್ನು ತಲುಪುವವರೆಗೂ ಇವರನ್ನು ಇವರ ಪಾಡಿಗೆ ಬಿಟ್ಟು ಅಂದು ಇವರ ಯಾವ ಕುತಂತ್ರವೂ ಇವರಿಗೆ ಫಲಕಾರಿಯಾಗದು ಇವರ ಸಹಾಯಕ್ಕೆ ಯಾರೂ ಬರಲಾರನು ಮತ್ತು ಆ ಸಮಯ ಬರುವುದಕ್ಕೆ ಮುಂಚೆಯೂ ಅಕ್ರಮಿಗಳಿಗೆ ಒಂದು ಯಾತನೆಯಿದೆ ಆದರೆ ಇವರಲ್ಲಿ ಹೆಚ್ಚಿನವರು ತಿಳಿಯುವುದಿಲ್ಲ ಸಂದೇಶವಾಹಕರೇ ನಿಮ್ಮ ಪ್ರಭುವಿನ ತೀರ್ಮಾನ ಬರುವವರೆಗೆ ತಾಳ್ಮೆ ನೀವು ನಮ್ಮ ಕಣ್ಣ ಮುಂದೆಯೇ ಇದ್ದೀರಿ ನೀವು ಏಳುವಾಗ ನಿಮ್ಮ ಪ್ರಭುವಿನ ಪ್ರಶಂಸೆಯೊಂದಿಗೆ ಅವನನ್ನು ಕೀರ್ತಿಸಿರಿ ಇರುಳಲ್ಲೂ ಅವನನ್ನು ಕೀರ್ತಿಸಿರಿ ನಕ್ಷತ್ರಗಳು ಮರಳುವಾಗಲೂ ಕೀರ್ತಿಸಿರಿ